ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚಿನಾನಂದ ಸರಸ್ವತಿ ಸ್ವಾಮೀಜಿಗಳವರ ಕೃತಿಯಾದಂತಹ ವಿಶುದ್ಧ ವೇದಾಂತ ಪರಿಭಾಷಾ ವೇದಾಂತವನ್ನು ಹೊಸದಾಗಿ ಪ್ರಾರಂಭಿಸ್ತಾ ವೇದಾಂತ ಅದ್ವೈತ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾಯಿರ್ತಕ್ಕಂಥವರಿಗೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದವರು ಪ್ರಕಾಶಪಡಿಸಿರ್ತಕ್ಕಂತಹ ಕೃತಿಗಳಲ್ಲಿ ಕೊನೆಯದಿದ್ದು ವಿಶುದ್ಧ ವೇದಾಂತ ಪರಿಭಾಷ ಇದರಲ್ಲಿ ನಾವೀಗಾಗಲೇ ಹನ್ನೆರಡು ಕಂತುಗಳನ್ನು ನೋಡಿದ್ದೇವೆ ಇವತ್ತು ಹದಿಮೂರನೇ ಕಂತು ಮೊದಲಿಗೆ ಶ್ರೀಶಂಕರ ಭಗವತ್ಪಾದ ಪೂಜ್ಯರ ಶರಣಾರ್ವಿಂದಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಒಂದು ಶರಣಾಗುತ್ತಾ ವಿದ್ವಾನ್ ಮಹಾಮುಹೋಪಾಧ್ಯಾಯ ವೇದ ವೇದಾಂತ ಬಾರಿಧಿ ಡಾಕ್ಟರ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮ ಅವರ ಚರಣತ ಚರಣತರಗಳಲ್ಲಿ ಶರಣು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮೀಜಿಗಳವರ ವಿಶುದ್ಧ ವೇದಾಂತ ಪರಿಭಾಷಾ ಇದರ ಹದಿಮೂರನೇ ಕಂತ ನೋಡೋಣ ಹೇಗೆ ಬೂದಿ ಮುಚ್ಚಿದ ಕೆಂಡದಂತೆ ಬೆಂಕಿಯು ಅದರ ಪ್ರಕಾಶವನ್ನು ಕಳ್ಕೊಂಡು ಹಾಗೆ ತೋರುತ್ತದೋ ಅದೇ ರೀತಿಯಲ್ಲಿ ಅವಿವೇಕವೆಂಬಂತಹ ಭ್ರಮೆ ಇಂದ ಜೀವನಿಗೆ ಜ್ಞಾನ ಐಶ್ವರ್ಯವು ಮಾಯವಾಗ್ತದೆ ಜ್ಞಾನವೆಂಬ ಐಶ್ವರ್ಯ ಅಂಥೇಳಿ ನಾವು ನಿನ್ನೆ ದಿವಸ ನೋಡಿದೆವು ಯದಾತು ತು ಸ್ವರೂಪ ಭವತಿ ತದಾ ಆವಿರ್ಭೂತ ಜ್ಞಾನೈಶ್ವರ್ಯೋ ಬವತಿ ಯಾವಾಗಲಾದರೂ ಅವನಿಗೆ ಜೀವನಿಗೆ ಸ್ವರೂಪ ತನ್ನ ರೂಪದ ಜ್ಞಾನ ಅಂದರೆ ಆತ್ಮಸ್ವರೂಪ ಜ್ಞಾನವು ಆಗ್ತದೋ ತನ್ನ ನಿಜವಾದ ರೂ ಜ್ಞಾನ ಆಗ್ತದೋ ತ ಆವಿರ್ಭೂತಾನೈಶ್ವರ್ಯೋ ಬಹುತಿ ಆವಾಗ ಜ್ಞಾನೈಶ್ವರ್ಯ ಉವುಳ್ಳವನು ಆಗ್ತಾನೆ ಆವಿರ್ಭೂತವಾದಂತಹ ಜ್ಞಾನೈಶ್ವರ್ಯ ಉಳ್ಳವನು ಆಗ್ತಾನೆ ವಿಜ್ಞಾತೆಯ ತಿಳಿದು ಬರ್ತದೆ ಏನು ಯಾವು ಪಶ್ಯತ್ಯಮಸ್ಯ ಯಾ ಪಶ್ಯತಿ ಅನ್ಯ ಐಶಸ್ ಯಶ್ಯ ಮಹಿಮಿತಿ ಯಾ ಪಶ್ಯತಿ ಅನ್ಯಮೀ ಅಹಿಮಾನೀತಶೋಕ ಗುಂಡಕೋಪನಿಷತ್ ಮೂರು ಒಂದು ಎರಡು ಭಾಷ್ಯಕಾರರು ಹೇಳ್ತಾರೆ ಅದಕ್ಕೆ ಅಂದರೆ ಯಾ ಪಶ್ಯ ಅನ್ಯಂಶ ಅಹಿಮಾನ ಈತನ ಅಂದರೆ ಜೀವನ ಜೀವನ ಅನ್ಯಮ್ ಅಹಿಮಾನ ಈ ಶರೀರದ ಶರೀರದಲ್ಲಿ ಮಹಿಮಾನ ಮಹಿಮೆಯುಳ್ಳವನಾಗಿರ್ತಕ್ಕಂತಹ ಮಹಿಮಾವಂತನಾಗಿರ್ತಕ್ಕಂತಹ ಈಶ್ವರನನ್ನು ಕಾಣುತ್ತಾನು ಆವಾಗ ಅಂದರೆ ಪರಮಾತ್ಮನನ್ನು ಕಾಣುತ್ತಾನೋ ಆವಾಗ ವೀತ ಶೋಕನಾಗ್ತಾನೆ ಶೋಕವನ್ನು ದುಃಖವನ್ನು ಕಳಕೊಂಡವನಾಗ್ತಾನೆ ಅಂತೇಳಿ ಮುಂಡಕ್ಕೋಪನಿಷತ್ತು ಹೇಳ್ತದೆ ಭಾಷ್ಯಕಾರರು ಶಂಕರಾಚಾರ್ಯದಕ್ಕೆ ಏನು ಹೇಳ್ತಾರೆ ಭಾಷ್ಯಕಾರರು ಕೂಡ ಹೇಳಿದ್ದಾರೆ ಸೂತ್ರ ಏನು ತಥೋಹಿ ಈಶ್ವರಾದ ಹ ಇತರಸ್ಯ ಜೀವಸ ಬಂಧಮೋಕ್ಷತಃ ಹಾಗಾಗಿ ಈಶ್ವರನಿಂದಲೇ ಅಂದರೆ ಭಗವಂತನಿಂದಲೇ ಹೇತೋ ಭಗವಂತನ ಕಾರಣದಿಂದಲೇ ಜೀವಸ ಬಂಧಮೋಕ್ಷತಃ ಜೀವನಿಗೆ ಬಂಧನವು ಮೋಕ್ಷವೂ ಉಂಟಾಗ್ತವೆ ಈಶ್ವರ ಸ್ವರೂಪ ಅಪರಿಜ್ಞಾನಾತ್ ಬಂಧ ಈಶ್ವರನ ಸ್ವರೂಪವು ತಿಳಿಯದೇ ಇರುವುದರಿಂದ ಬಂಧನ ತತ್ಸ್ವ ಪರಿಜ್ಞಾನತ್ತು ಮೋಕ್ಷ ಆತನ ಸ್ವರುಪದ ಪರಿಜ್ಞಾನವಾದರೆ ಅದೇ ಮೋಕ್ಷ ಜ್ಞಾನ ಉಂಟಾದ ಚೆನ್ನಾಗಿ ಸರಿಯಾದ ಜ್ಞಾನ ಉಂಟಾದರೆ ಅದು ಮೋಕ್ಷ ತೃತಿ ಅದಕ್ಕೆ ಶೃತಿ ಏನು ಹೇಳುತ್ತದೆ ಉಪನಿಷತ್ತು ಶ್ವೇತಾಶ್ವತರುಪನಿಷತ್ತು ಜ್ಞಾಪದೇ ಸರ್ವಾಶಾಪಿ ಕ್ಷೀಣೈ ಕ್ಲೇಶೈರ್ಜನ್ಮೃತ್ಯುಪ್ರಹಾಣಿ ತಸಿಧ್ಯನಾ ತೃತೀಯ ದೇಹಭೇದೆ ವಿಶ್ವೀಶ್ವರ ಕೇವಲ ಆಪ್ತಕಾಹ ಅಂತ ಹೇಳಿ ಶ್ವೇತಾಶದ ಉಪನೊಂದು ಹನ್ನೊಂದರಲ್ಲಿ ಹೇಳಿದೆ ಜ್ಞಾತ್ ದೇವಂ ಸರ್ವ ಪಾಶಾಪಾನಿ ದೇವನನ್ನು ತಿಳಿದರೆ ಎಲ್ಲ ಪಾಶಗಳು ಬಂಧನಗಳು ಹಾನಿಯಾಗ್ತದೆ ಇಲ್ಲವಾಗ್ತವೆ ನಾಶವಾಗ್ತದೆ ಕ್ಷೀಣೈಹಿ ಕ್ಲೇಶೈಹಿ ಜನ್ಮ ಮೃತ್ಯು ಪ್ರಹಾಣಿ ಕ್ಲೇಶಗಳು ಇಲ್ಲವಾಗ್ತವೆ ಕ್ಷೀಣವಾಗ್ತವೆ ಕ್ಷಯಿಸಿ ಹೋಗ್ತವೆ ದುಃಖಗಳು ಜನ್ಮ ಮೃತ್ಯು ಪ್ರಹಾಣಿ ಜನ್ಮ ಮೃತ್ಯುಗಳು ಕೂಡ ನಾಶವಾಗಿ ಹೋಗ್ತವೆ ಪ್ರಹಾನಿ ಚೆನ್ನಾದ ಹಾನಿ ನಾಶವಾಗ್ತದೆ ಅಂತ ಪ್ರ ಬಂದ ಕಾರಣ ರೇಫ ಬಂದ ಕಾರಣ ಬಂತು ಪ್ರಹಾಣಿಹಿ ಅಂತ ಬಂತು ಹಾನಿಹಿ ಅಂತ ಆಗೋದಕ್ಕೆ ಕ್ಲೇಷಗಳು ಕ್ಷೀಣವಾದಾಗ ಜನ್ಮೂರ್ತಿಗಳು ಕೂಡ ಇಲ್ಲವಾಗ್ತವೆ ತಸ್ಯ ಅಭಿಧ್ಯಾನಾತ್ ಆ ಈಶ್ವರನ ಅಥವಾ ಆತ್ಮನ ಪರಮಾತ್ಮನ ಪರಮೇಶ್ವರನ ಶ್ರೀವನ್ನಾರಾಯಣನ ಯಾವುದೇ ಹೆಸರಿನ ಕರಿಬೋದು ಪರತತ್ವದ ಸಸ್ಯ ಅಭಿಧ್ಯಾನಾತ್ ಧ್ಯಾನದಿಂದ ತೃತೀಯ ದೇಹಭೇದೇ ದೇಹಭೇದಗಳು ಯಾವುದೂ ಸ್ಥೂಲ ಸೂಕ್ಷ್ಮ ಕಾರಣಾದಿ ದೇಹ ಭೇದಗಳು ಕೂಡ ಇಲ್ಲವಾಗ್ತವೆ ವಿಶ್ವ ಐಶ್ವರ್ಯಂ ಎಲ್ಲ ಐಶ್ವರ್ಯವು ಕೂಡ ಕೇವಲ ಆಪ್ತ ಕಾಮ ಎಲ್ಲವನ್ನು ಪಡೆದವನಾಗ್ತಾನೆ ಆತ ಕೇವಲ ಸ್ವರೂಪನಾಗ್ತಾನೆ ಕೈವಲ್ಯವನ್ನು ಕೂಡ ಪಡೀತಾನೆ ಮೋಕ್ಷವನ್ನು ಆಪ್ತ ಕಾಮ ಅಂತೇಳಿ ಅನ್ನಿಸ್ತಾನೆ ಎಲ್ಲ ಕಾಮಗಳನ್ನು ಅವಾಪ್ತ ಕಾಮ ಪ್ರಾಪ್ತ ಕಾಮ ಪಡ್ಕೊಂಡವನು ಅಂತೇಳಿ ಇದು ಶ್ವೇತಾಶ್ವತ ರೂಪವನಿಸಿತು ಒಂದು ಹನ್ನೊಂದು ಇತ್ಯ ಮಾದ್ಯಾ ಎಂದು ಮುಂತಾಗಿ ಅಂತೇಳಿ ಸೂತ್ರಭಾಷೆ ಮೂರು ಎರಡು ಐದರಲ್ಲಿ ಪಾದ ಮುನ್ನೂರ ನಲವತ್ತೇಳರಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ ಇದು ನಾವೀಗ ನೋಡ್ತಾ ಇರತಕ್ಕಂಥದ್ದು ಪ್ರಮಾಣ ಪ್ರಮೇಯ ವ್ಯವಹಾರ ತರ್ಕಶ್ಚ ಅಂತೇಳಿ ಪ್ರಮಾಣ ಪ್ರಮೇಯ ಹೇಗೆ ಅಂತೇಳಿ ಆತ್ಮನಿಗೆ ಈ ರೀತಿಯಾಗಿ ನಿತ್ಯಶುದ್ಧಬುದ್ಧಮುಕ್ತ ಸ್ವಭಾವ ಸತಃ ಆತ್ಮನಃ ನಿತ್ಯಶುದ್ಧಬುಧ ಮುಕ್ತ ಸ್ವಭಾವದವನಾದಂತಹ ಸತ್ ಸ್ವರೂಪನಾದಂತಹ ಅಸ್ತಿತ್ವದ ಸ್ವರೂಪನಾಗಿರ್ತಕ್ಕಂತಹ ಆತ್ಮನಿಗೆ ಅವಿದ್ಯಾಕಲ್ಪಿತ ದೇಹಾದಿ ಯೋಗಾತ್ ಅವಿದ್ಯಾಕಲ್ಪಿತವಾದಂಥ ಜ್ಞಾನಕಲ್ಪಿತವಾದಂಥ ದೇಹಾದಿಗಳ ಯೋಗದಿಂದ ಸೇರುವಿಕೆಯಿಂದ ಪ್ರಮಾತೃತ್ವಲಕ್ಷಣಂ ಕರ್ತೃತ್ವ ಭೋಕ್ತೃತ್ವಲಕ್ಷಣಂಚ ಜೀವತ್ವ ಪ್ರಮಾತೃತ್ವ ಪ್ರಮಾತ ಅಂದರೆ ಅಳೆಯುವವನು ಕರ್ತೃತ್ವ ಮಾಡುವವನು ಭೋಕ್ತೃತ್ವ ಉಣ್ಣುವವನು ಅನುಭವಿಸುವವನು ಈ ಲಕ್ಷಣಗಳು ಲಕ್ಷಣ ಜೀವತ್ವ ಅದೇ ಜೀವತ್ವ ಜೀವ ಅಂತೇಳಿ ಹೇಳೋದು ಅದಕ್ಕೆ ಸ್ವಾಭಾವಿಕಂತೂ ಪರಮಾತ್ಮತ್ವ ಸ್ವಾಭಾವಿಕವಾದದ್ದು ಯಾವುದು ಆತ್ಮನಿಗೆ ಸ್ವಭಾವ ಪರಮಾತ್ಮತ್ವ ಜೀವತ್ವ ಅಲ್ಲ ಇತ್ಯ ಎಂಬುದರಿಂದಾಗಿ ತತ್ವಮಸಿ ಇತಿಶ್ರುತ್ಯ ಪರಮಾತ್ಮತ್ವ ಉಪದೇಶ ಅವಕಲ್ಪತೆ ಎಂಬುದರಿಂದಾಗಿ ಅದು ನೀನೇ ಆಗಿದ್ದೀ ಎಂಬುದಾಗಿ ಶ್ರುತಿಯಿಂದ ಪರಮಾತ್ಮತ್ವದ ಉಪದೇಶವು ಹೇಳಲ್ಪಡ್ತದೆ ಅವಿದ್ಯಾವತ್ವಸ ಮಿಥ್ಯಾತ್ವ ಅವಿದ್ಯಾ ಅವಿದ್ಯೆ ಇದೆ ಎನ್ನುವಂಥ ಮಿಥ್ಯೆಯಿಂದ ತದ್ಯಾರೋಪ ಆ ಅವಿದ್ಯೆಯನ್ನು ಅಧ್ಯಾರೋಪ ಮಾಡಿಕೊಂಡ ಪರಿಸ್ಥಿತಿಯಲ್ಲಿ ಕೂಡ ತನ್ನ ಮೇಲೆ ತಾನು ಆರೋಪಿಸಿಕೊಂಡ ಪರಿಸ್ಥಿತಿಯಲ್ಲಿ ಕೂಡ ಸ್ಥಿತಿಯಲ್ಲಿ ಕೂಡ ತಸ್ಯ ಪರಮಾತ್ಮತ್ವ ಅನುವರ್ತತೆ ಯತಃ ಅವನಲ್ಲಿ ಅವನು ಪರಮಾತ್ಮ ಸ್ವರೂಪನೇ ಆಗಿದ್ದಾನೆ ಅನ್ನುವಂಥದ್ದು ಸದಾ ಇದ್ದೇ ಇದೆ ಈಗ ಒಬ್ಬನಿಗೆ ಅವಿದ್ಯೆ ಅಜ್ಞಾನದಲ್ಲಿದ್ದರೂ ಕೂಡ ಅವನು ಕೂಡ ಪರಮಾತ್ಮನ ಸ್ವರೂಪನೇ ಆದರೆ ಅವನು ತಿಳಿದಿಲ್ಲ ಅವನು ಅದನ್ನು ಮರೆದಿದ್ದಾನೆ ಅಷ್ಟೇ ಹೊರತು ಅವನ ಸ್ವರೂಪವೂ ಅದೇ ಮೂಲ ಸ್ವರೂಪ ಒಂದೇ ಪರಮಾತ್ಮ ಸ್ವರೂಪವು ಎಲ್ಲರದ್ದು ಕೂಡ ಆದರೆ ಅಜ್ಞಾನಿಗಳು ಅವಿದ್ಯಾವಶಯದಿಂದಾಗಿ ಅದಂತ ತಿಳಿದಿರುವುದಿಲ್ಲ ಅಷ್ಟೆ ಯದ ಭಾಷ್ಯಕಾರ ಭಾಷ್ಯಕಾರರು ಅದ್ರ ಬಗ್ಗೆ ಹೇಳ್ತಾರೆ ಶಂಕರಾಚಾರ್ಯರು ನಾ ವಿದ್ಯಾವತ್ವೇ ತದು ತದಗಮೇ ಚ ವಸ್ತುನ ಕಚ್ಚಿತ್ ವಿಶೇಷೋಸ್ತಿ ಒಬ್ಬನಿಗೆ ಅವಿದ್ಯೆ ಇದ್ದರೂ ಇಲ್ಲದೇ ಇದ್ದರು ಅವಿದ್ಯೆ ಹೋದರೂ ಕೂಡ ಅಲ್ಲಿ ವಿಶೇಷ ಇಲ್ಲ ಅಂತ ಹೇಳ್ತಾರೆ ವ್ಯತ್ಯಾಸ ಇಲ್ಲ ಯಥ ಹೇಗೆ ಕಚ್ಚಿತ್ ಸಂತಮಸೆ ಪತಿ ಕಾಶಿತ್ ರಜ್ಜು ಅಹಿಂ ಮನ್ಯಮಾನೋ ಭೀತೋ ವೇಪಮಾನ ಪಲಾಯಿತು ತಮ್ಮ ಅಪರೋ ಬ್ರೂಯಾತ್ ಮಾ ಭೈಷೀ ನಾಯ್ ಅಹಿಹಿ ರಜ್ಜುರೇವ ಇವನೋ ಒಬ್ಬ ಒಳ್ಳೆ ಗಾಢ ಕತ್ತಲೆಯಲ್ಲಿ ಬಿದ್ದಿರ್ತಕ್ಕಂತಹ ಯಾವುದೋ ಒಂದು ಹಗ್ಗವನ್ನು ಸರ್ಪವೆಂದು ತಿಳಿದು ಹೆದರಿ ನಡುಗಿ ಓಡ್ತಾನೋ ಆವಾಗ ಅವನನ್ನು ಕುರಿತು ಇನ್ನೊಬ್ಬ ಹೇಳ್ತಾನೆ ಹೆದ್ರಬೇಡ ಅದು ಸರ್ಪವಲ್ಲ ಹಗ್ಗು ಹಗ್ಗವೇ ಅಂತೇಳಿ ಹೇಳ್ತಾನು ಅಲ್ಲಿ ವಿಶೇಷ ವ್ಯತ್ಯಾಸ ಏನಿಲ್ಲ ಅಂಥೇಳಿ ಅಲ್ಲಿ ಇದ್ದದ್ದ ಹಗ್ಗವೇ ನಿಜವಾಗಿ ಅವನಿಗೆ ಕಂಡದ್ದದ ಹಾವಿನ ಹಾಗೆ ಅಷ್ಟೆ ಹಾಗಾಗಿ ತಿಳಿಯದೇ ಇರುವುದರಿಂದ ಆ ವಸ್ತುವಿಗೆ ಏನು ವ್ಯತ್ಯಾಸ ಆಗುವುದಿಲ್ಲ ವಸ್ತು ಹಾಗೆ ಇರ್ತದೆ ಇವನ ತಿಳುವಳಿಕೆಯಲ್ಲಿ ಮಾತ್ರ ಭೇದ ಇರ್ತದೆ ಹಾಗೆಯೇ ಆತ್ಮನೋ ಜೀವನೋ ಎನ್ನತಕ್ಕಂತಹದ್ದು ತಿಳುವಳಿಕೆಯಲ್ಲಿನ ಭೇದವೇ ಹೊರತು ಅವನು ನಿಜವಾಗಿ ಆತ್ಮನೇ ಅವನ ವ್ಯತ್ಯಾಸ ಆಗುವುದಿಲ್ಲ ಪ್ರತಿಯೊಬ್ಬನಲ್ಲಿಯೂ ಅವಿದ್ಯೆ ಇರುವವನಲ್ಲಿಯೂ ವಿದ್ಯ ಇರುವವನಲ್ಲಿ ಕೂಡ ಅಂದರೆ ಜ್ಞಾನ ಇರುವವನಲ್ಲಿ ಅಜ್ಞಾನಿಯಾದ ಆಜ್ಞಾನಿಯಲ್ಲಿಯೂ ಕೂಡ ಒಂದೇ ರೀತಿಯ ಅಸ್ತಿತ್ವ ಪರಮಾತ್ಮ ಅಸ್ತಿತ್ವವೇ ಅವನಲ್ಲಿ ಇರತಕ್ಕಂಥದ್ದು ಅವನ ಆತ್ಮಸ್ವರೂಪವೇ ಆಗಿರ್ತಕ್ಕಂಥದ್ದು ಪರಮ ಸ್ವರೂಪವೇ ಆಗಿರತಕ್ಕಂಥದ್ದು ಕೇವಲ ತಿಳುವಳಿಕೆಯಲ್ಲಿನ ಭೇದ ಸಚ ತದೂಪಶ್ರತ್ಯ ಅಹಿ ಕೃತ ಭಯಂ ಉತ್ಸೃಜೇತ್ ಈ ರೀತಿ ಅವನು ಕೇಳುವುದರಿಂದಾಗಿ ಸರ್ಪದ ಕುರಿತಾದ ಭಯವು ಅವನಿಂದ ಹೊರಟು ಹೋಗ್ತದೆ ವೇಪಥುಂ ಪಲಾಯನಂಚ ಹಾಗೆ ನಡುಗುವಿಕೆಯು ಹೊರಟೋಗ್ತದೆ ಹೆದರಿಕೆ ನಾದು ಅಹಿಬುದ್ಧಿ ಕಾಲೇ ತದಪಗಮ ಕಾಲೇ ಚ ವಸ್ತುನ ಕಚ್ಚಿತ್ ವಿಶೇಷ ಸ್ಯಾತ್ ಅವನಲ್ಲಿ ಆ ರೀತಿಯ ಜ್ಞಾನ ಉಂಟಾಗ್ತದೆ ಹೊರತು ಅದನ್ನು ಹಾವು ಅಂತ ತಿಳಿದ ಕಾಲದಲ್ಲಿರ್ಬೋದು ಅಥವಾ ಹಗ್ಗ ಅಂತ ತಿಳಿದ ಕಾಲದಲ್ಲಿರ್ಬೋದು ಹಗ್ಗಕ್ಕೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಅದು ಹಗ್ಗವೇ ಆಗಿರ್ತದೆ ಅದು ಹಾವಾಗಿರುವುದಿಲ್ಲ ಇವನಿಗೆ ತೋರಿದ್ನ ಮಾತ್ರ ಹಾವಾಗಿ ತಯಾಏವ ಏತದಪ್ಪಿದ ದ್ರಷ್ಟವ್ಯಂ ಅದೇ ರೀತಿಯಲ್ಲಿ ಇದನ್ನು ಕೂಡ ತಿಳಿಬೇಕು ಯಾವುದನ್ನು ಆತ್ಮನನ್ನು ಜೀವ ಅಂತ ಹೇಳಿಕೊಂಡ್ರೆ ಅದು ಜೀವನ ಅಥವಾ ಆತ್ಮನ ತಪ್ಪಲ್ಲ ಅಥವಾ ಆತ್ಮನಲ್ಲಿ ಯಾವುದೇ ವ್ಯತ್ಯಾಸ ಆಗಿರುವುದಿಲ್ಲ ಅದು ಆತ್ಮನೇ ಆಗಿರ್ತದೆ ತಿಳುವಳಿಕೆಯಲ್ಲಿ ತಪ್ಪು ತಿಳಿದವನು ಅಂತ ಅಂಥೇಳಿ ಸೂತ್ರ ಭಾಷೆಯಲ್ಲಿ ಒಂದು ನಾಲ್ಕು ಆರು ಪಾದ ಹೇಳ್ತಾರೆ ಶಂಕರಾಚಾರ್ಯ ಅತಯವ ಚ ಕ್ವಚಿತ್ ಸೂರ್ಯಕಿಷ್ಟಾತೆ ಜೀವತ್ಮಾರ್ಞಾಪ್ಯ ಶಾಸ್ತ್ರ ಯಥ ಜ್ಯೋತಿರತ್ಮ ವಿವಸ್ಪೋ ಭಿನ್ನ ಬಹುಧನುಗನ್ ಉಪಾಧಿನ್ನ ಕ್ರಿಯೆ ಭೇದೂ ದೇವ ಕ್ಷೇತ್ರ ಕ್ಷೇತ್ರೇಶ್ವ ಅವಜೋಯತ್ಮ ಕ್ಷೇತ್ರೇವೇಮ ಅಯಂ ಆತ್ಮ ಇತ್ಯು ಇದು ಶ್ರೊತಿಗಳಲ್ಲಿ ಶಾಸ್ತ್ರಗಳಲ್ಲಿ ಏನಿರ್ತವೆ ಯತಾಹಿ ಅಯಂ ಜ್ಯೋತಿ ಆತ್ಮ ವಿವಸ್ವಾಂ ಅಪಹ ಭಿನ್ನ ಬಹುಧ ಏಕಹ ಅನುಗನ್ ಉಪಾಧಿನ್ನ ಕ್ರಿಯೆ ಭೇದ ರೂಪ ಇದೆಲ್ಲ ಉಪಾಧಿ ವೇದಗಳಷ್ಟೇ ನೀರು ಸೂರ್ಯ ಇತ್ಯಾದಿಗಳೆಲ್ಲ ಕ್ಷೇತ್ರೇಶು ಏವ ಏವಂ ಅಜಹ ಅಯಂ ಆತ್ಮ ದೇವನು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅಜನಾಗಿ ಜನ್ಮವಿಲ್ಲದವನಾಗಿ ಆತ್ಮಸ್ವರೂಪನಾಗಿದ್ದಾನೆ ಸೂರ್ಯನಲ್ಲಿಯೂ ಇದ್ದಾನೆ ನೀರಿನಲ್ಲಿಯೂ ಇದ್ದಾನೆ ತೋರ್ಲಿಕ್ಕೆ ವ್ಯತ್ಯಾಸ ಇದೆ ನಾಮರೂಪಾದಿ ಭೇದ ಇದೆ ಅಷ್ಟೇ ಹೊರತು ಅದರಲ್ಲಿರುವ ಆತ್ಮಸ್ವರೂಪನು ಪರಮಾತ್ಮನು ಒಬ್ಬನೇ ಅಂತೇಳಿ ಇತ್ಯಾದಿಷು ಈ ರೀತಿಯಾಗಿ ಹೇಳ್ತದೆ ಭಾಷ್ಯಕಾರ ಭಾಷತೆ ಭಾಷ್ಯಕಾರರು ಈ ರೀತಿ ಹೇಳ್ತಾರೆ ಆಭಾಸ ಎ ಸೂತ್ರಾರ್ಥ ವ್ಯಾಖ್ಯಾಸ್ಯ ಸೂತ್ರಾರ್ಥವನ್ನು ಆಭಾಸವೇ ಅಂತೇಳಿ ಸೂತ್ರಾರ್ಥವನ್ನು ಹೇಳ್ತಾ ಹೇಳ್ತಾರೆ ಆಭಾಸ ಇವ ಚೀವ ಪರಸ್ಯ ಆತ್ಮನಃ ಜಲ ಸೂರ್ಯಕಾಧಿವತ್ ಅಂದರೆ ಸೂರ್ಯನ ಪ್ರತಿಬಿಂಬದ ಹಾಗೆ ನೀರಿನಲ್ಲಿ ಕಾಣುವಂಥ ಇದೇ ರೀತಿ ಆಭಾಸ ಅಂತೇಳಿ ಜೀವ ಅಂತೇಳಿ ಕಾಣುವಂಥದ್ದು ಪರಮಾತ್ಮನ ಪ್ರತಿಪತ್ತವ್ಯ ಆ ರೀತಿ ತಿಳಿಬೇಕು ನ ಸಾತ್ ನಾಪಿ ವಸ್ತು ಅತ್ ಇದು ವಸ್ತುವೇ ಬೇರೆ ಅಲ್ಲ ಇದು ಜೀವ ಅಂತ ಹೇಳಿ ತಿಳಿಯುವಂಥದ್ದು ಕಾಣುವಂಥದ್ದು ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಹೇಗೆಯೋ ಹಾಗೆ ಅಷ್ಟೇ ಇನ್ನೊಂದು ಸೂರ್ಯ ಇಲ್ಲ ನೀರಿನ ಒಳಗಡೆ ಇರುವ ಸೂರ್ಯನೇ ಅಲ್ಲಿ ಈ ರೀತಿಯಾಗಿ ಕಾಣುವಂಥದ್ದು ಆಭಾಸಸ ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ ಚೇತ್ ಬಿಂಬ ಪ್ರತಿಬಿಂಬ ಅಂಥೇಳಿ ಅವನು ಬಿಂಬ ಪರಮಾತ್ಮ ಜೀವನ ಪ್ರತಿಬಿಂಬ ಅಂಥೇಳಿ ತೋರಿಕೆ ವ್ಯಾವಹಾರಿಕವಾಗಿ ಆ ರೀತಿ ತೋರ್ತದೇನೋ ಅಂಥ ದೃಷ್ಟಿ ಅದೇ ದ್ವೈತ ದೃಷ್ಟಿ ಅದು ಅದನ್ನು ಶಂಕರಾಚಾರ್ಯರು ಹೇಳ್ತಾರೆ ಏನು ಅದು ಅವಿದ್ಯೆ ಅಜ್ಞಾನ ಅದು ಯಾವುದು ಪ್ರತಿಬಿಂಬ ಅಂಥೇಳಿ ತಿಳಿಯುವಂಥದ್ದು ಜೀವನು ಪ್ರತಿಬಿಂಬ ಅಲ್ಲ ಜೀವನು ಬಿಂಬನೇ ಪರಮಾತ್ಮ ಸ್ವರೂಪನೇ ಆದರೆ ವ್ಯಾವಹಾರಿಕವಾಗಿ ಅಥವಾ ಅವಿದ್ಯಾಮಯ ದೃಷ್ಟಿಯಿಂದ ದೋಷದಿಂದಾಗಿ ದೋಷ ಅಂದರೆ ಅದರ ಅಸ್ತಿತ್ವದಿಂದಾಗಿ ಅಜ್ಞಾನದಿಂದಾಗಿ ಜ್ಞಾನವಿಲ್ಲದಿರುವಿಕೆ ಸದಾ ಸದ್ವಿ ಇಲ್ಲದಿರುವಿಕೆಯಿಂದಾಗಿ ಜೀವನಾಗಿ ತೋರಿ ಆ ಪ್ರತಿಬಿಂಬವೇ ಸತ್ಯ ಅಂತ ತಿಳಿಬಾರ್ದು ಬಿಂಬವೇ ಸತ್ಯ ಅದುವೇ ಇರುವಂಥದ್ದು ಇಲ್ಲಿ ಕೂಡ ಇಲ್ಲಿ ಪ್ರತಿಬಿಂಬದಂತೆ ತೋರುವಂಥದ್ದು ಹಾಗಂತೇಳಿ ಇನ್ನೊಂದು ಇಲ್ಲ ಇಲ್ಲಿ ಹ್ಞೂ ಪ್ರತಿಬಿಂಬ ನಿಜವಾಗಿ ಮಿಥ್ಯೆ ಅಲ್ವಾ ಹಾಗೆಯೇ ಜೀವತ್ವ ಮಿಥ್ಯೆಯೇ ನೀರು ಇಲ್ಲದೇ ಇದ್ದಾಗ ಪ್ರತಿಬಿಂಬ ಕಾಣ್ತದ ಇಲ್ಲ ಆ ಮಾಧ್ಯಮ ಶರೀರ ಇದ್ದಾಗ ಶರೀರ ಜೀವ ಅಂತೇಳಿ ತೋರಿಬರ್ತದೆ ಶರೀರವಿಲ್ಲದಿದ್ದಾಗ ಹಾಗಾದರೆ ಜೀವ ಎಲ್ಲಿ ಹೋಗ್ತಾನೆ ಅಂದರೆ ಆತ್ಮ ಎನ್ನತಕ್ಕಂಥದ್ದು ಪರಮಾತ್ಮ ಎನ್ನತಕ್ಕಂಥದ್ದು ಅದೇ ಎಲ್ಲ ಕಡೆ ವ್ಯಾಪಿಸಿ ಇರತಕ್ಕಂಥದ್ದು ಅದು ಹೇಗೆ ಮಡಿಕೆ ಇದ್ದಾಗ ಮಡಿಕೆ ಒಳಗಿನ ಒಂದು ಆಕಾಶ ಪ್ರತ್ಯೇಕ ಅಂತೇಳಿ ತೋರಿ ಬಂದರೂ ನಿಜವಾಗಿ ಹೊರಗಿನ ಆಕಾಶವೂ ಒಳಗಿನ ಮಡಿಕೆಯೊಳಗಿನ ಅವಕಾಶ ಆಕಾಶ ಏನಿದೆ ಅದೆರಡು ಹೇಗೆ ಒಂದೆಯೋ ಅದೇ ರೀತಿಯಲ್ಲಿ ಈ ಜೀವನ ಒಳಗಿರತಕ್ಕಂಥ ಪರಮಾತ್ಮನೂ ಅಂದರೆ ಶರೀರದೊಳಗಿರುವ ಪರಮಾತ್ಮನೂ ಹೊರಗಿರತಕ್ಕಂಥ ಪರಮಾತ್ಮ ಎಲ್ಲ ಒಂದೇ ಸರ್ವವ್ಯಾಪ್ತವಾಗಿ ಅಣು ಏಣು ಕಾಷ್ಟಗಳಲ್ಲಿ ಇರತಕ್ಕಂಥ ಪರಮಾತ್ಮನು ಒಬ್ಬನೇ ಅದೇ ಆತ್ಮ ಅದೇ ಪರಮಾತ್ಮ ಹೇಗೆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ತೋರ್ತದೋ ಅದೇ ರೀತಿಯಲ್ಲಿ ಈ ಶರೀರದಲ್ಲಿ ಆ ಪರಮಾತ್ಮನ ಪರಮಾತ್ಮನ ಪ್ರತಿಬಿಂಬ ತೋರಿದ ಹಾಗೆ ಕಾಣ್ತದೆ ನಿಜವಾಗಿ ಪರಮಾತ್ಮ ತತ್ವವೇ ವ್ಯಾಪಿಸಿರ್ತಕ್ಕಂಥ ಎಲ್ಲೆಡೆ ಎಲ್ಲೆಡೆ ನೀರಿನಲ್ಲಿಯೂ ಇದ್ದಾನೆ ಆತ ಸೂರ್ಯನಲ್ಲಿಯೂ ಇದ್ದಾನೆ ಯಾರು ಆ ಆತ್ಮತತ್ವ ಪರಮಾತ್ಮ ಪರಮಾತ್ಮತತ್ವ ಎನ್ನತಕ್ಕಂಥದ್ದು ಅಣು ಏಣು ದೃಢ ಕಾಷ್ಟಗಳಲ್ಲಿ ವ್ಯಾಪ್ತವಾಗಿದೆ ಅಂಥೇಳಿ ಅದು ಆಭಾಸ ಅಷ್ಟೇ ಅಂತೇಳಿ ಪ್ರತಿಬಿಂಬ ಅಂಥೇಳಿ ತೋರುವಂಥದ್ದು ಪ್ರತಿಬಿಂಬ ಸತ್ಯ ಅಲ್ಲ ತೋರಿಕೆ ಅಷ್ಟೆ ಆಭಾಸ ಇವ ಜೀವ ಪರಸಾತ್ಮನಃ ಜಲಸೂರಕಾತ್ ಪ್ರತಿಪತ್ತವ್ಯ ನ ಏ ಸಾಕ್ಷಾತ್ ನಾ ಅಸ್ತುವಂತರಂ ಇದು ಇನ್ನೊಂದು ವಸ್ತು ಪ್ರತಿಬಿಂಬ ಆಭಾಸಕೃತತ್ವಾಶ್ರಯಸ್ ಸಂಸಾರವಿತತ್ವ ಉಪಪತ್ತಿ ಅವಿದ್ಯಾ ಅಂದರೆ ಅಜ್ಞಾನದಿಂದ ಉಂಟಾದಂಥ ಇಲ್ಲದೆ ಆದಾಗ ಚ ಪಾರಮಿ ಬ್ರಹ್ಮತ್ಮಾವ ಉಪದೇಶ ಉಪಪತ್ ಆ ಜ್ಞಾನ ತೊಡಗಿದಾಗ ಬ್ರಹ್ಮತ್ಮಾವದ ಜ್ಞಾನ ಉಂಟಾಗ್ತದೆ ಅಂತೇಳಿ ಸೂತ್ರ ಭಾಷೆ ಎರಡು ಮೂರು ಐವತ್ತು ಪಾದ ಮುನ್ನೂರ ಎರಡರಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ಅೀವತ್ವ ಪರಮಾತ್ಮನ ಕಲ್ಪಿತಸ ತತ್ವಾಭ್ಯಾ ಅನಿರ್ವಚನೀಯತ್ವ ಉಚ್ಯತೆ ತಾಯಿಕವಜ್ಞಾಪನಾಥೀವ ಜೀವತ್ವ ಪರಮಾತ್ಮನ ಕಲ್ಪಿತಸ ಪರಮಾತ್ಮನಿಗೆ ಜೀವತ್ವನ್ನ ಕಲ್ಪಿಸಿದಾಗ ತತ್ವಾತ್ವ ತತ್ವನ್ವ ಅನ್ಯತ್ವಾಭ್ಯಾಂ ಅನಿರ್ವಚನೀಯತ್ವ ಉಚ್ಯತೆ ತಾಯಿಕತ್ವಜ್ಞಾಪನಾಥಂ ಮಾಯಿಕ ಮಾಯೆಯನ್ನು ತಿಳಿಸುವುದಕ್ಕಾಗಿ ಅನಿರ್ವಚನೀಯತ್ವ ಹೇಳ್ತದೆ ಪರಮಾತ್ಮನಿಗೆ ಜೀವಸ ಪಾರು ಸ್ವರೂಪ ನಿತ್ಯ ಬ್ರಹ್ಮತ್ಮತ್ವ ನಿತ್ಯರ್ತಕ್ಕಂತಹ ಬ್ರಹ್ಮತ್ಮತ್ವೆ ಜೀವನ ಪಾರಿಕಸ್ವರು ಅತ ಎನ್ನೊಂದು ಕಡೆ ಹಾಗಾಗಿ ಹೇಳಿದೆ ನತ್ಮ ಪ್ರತಿಪಾದತೆ ಅಭ್ಯುಪಾ ಈಶ್ವರಗೆ ಸಂಸಾರ್ಯಾತ್ಮತ್ ಸಿದ್ಧಿಸ್ತದೆ ಪ್ರತಿಪಾದಿಸಲ್ಪಡ್ತದೆ ಅಂತ ತಿಳಿ ತಿಳಿಬಾರದು ಕಿಂ ತರ್ಹಿ ಸಂಸಾರಿ ಸಂಸಾರಿತ್ವ ಅಪೋಹೇನ ಈಶ್ವರಾತ್ಮತ್ವ ಪ್ರತಿಪಾದಿಷಿತ ಹಾಗಾದರೆ ಹೇಗೆ ಅಂದರೆ ಸಂಸಾರಿಗೆ ಸಂಸಾರಿತ್ವವು ಹೋದಾಗ ಜನನ ಮರಣವು ಇಲ್ಲದೇ ಆದಾಗ ತೊಲಗಿದಾಗ ಈಶ್ವರಾತ್ಮತ್ವವು ಪ್ರತಿಪಾದಿಸಲ್ಪಡ್ತದೆ ಏಂಚ ಸತ್ಯ ಈ ರೀತಿ ಇರುವಾಗ ಅದ್ ಅದ್ವೈತೆಶ್ವರವ್ಯಾಖ್ಯಾ ಅದ್ವೈತೆಶ್ವರ ಖ್ಯಾಪತ ಪಾಪ್ಮ ಪಾಪ್ಮಿಗುಣತ ಅದ್ವೈತೀಶ್ವರನಿಗೇ ಪರಮಾತ್ಮನಿಗೆ ಆತ್ಮನಿಗೆ ಅದ್ವೈತೀಶ್ವರಸ್ ಅಪಹತ ಪಾಪ್ಮಿಗುಣತ ಪಾಪರಹಿತನಾದಂತಹ ಗುಣ ಪಾಪರಹಿತತೆ ವಿಪರೀತ ಗುಣತಾತು ಇತರಸ್ಯ ಮಿಥ್ಯಾ ಪಾಪ ಇರುವಿಕೆ ಏನತಕ್ಕಂಥದ್ದು ಇನ್ನೊಬ್ಬನಿಗೆ ಜೀವನಿಗೆ ಏನತಕ್ಕಂಥದ್ದು ಮಿಥ್ಯೆ ಇತಿ ವ್ಯವತಿಷ್ಠತೆ ಹಾಗಾಗಿ ಪಾಪಿಯಲ್ಲವನು ಅಪಾಪೂ ಯಾರೋ ಆತ್ಮನು ಜೀವ ಅಂತೇಳಿ ಹೇಳುವಂಥದ್ದು ಆತ್ಮ ನಿಜವಾಗಿ ಅವನೇ ಈಶ್ವರ ಅಥವಾ ಪರಮಾತ್ಮ ಅಂತೇಳಿ ಸೂತ್ರ ಭಾಷೆ ನಾಲ್ಕು ಒಂದು ಮೂರರಲ್ಲಿ ಪಾದ ನಾನ್ನೂರ ಅರವತ್ತೈದರಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ತದೇ ತಸ್ ಹಾಗಾಗಿ ಹೀಗೆ ಕೂಟಸ್ಥೈತನ್ಯೇಕಸ್ವಸ್ತಃ ಆತ್ಮನಃ ಪ್ರತ್ಯಕ್ಷಾಶ್ರಿತ ಪ್ರಮವ್ಯಾಪಾರಯಿತೃತ್ವಕ್ಷಣಂಚ ಪ್ರತೃತ್ವ ಪ್ರಮೇಯವಿಷಯ ಅಜ್ಞ ಪ್ರಣೈ ಪ್ರಮೇ ಪರಿ ತವಗತಿ ರೂಪಲ ಪ್ರಮಾಣ ಪ್ರಮೇಯ ವ್ಯವಹಾರ ಸರ್ವಪಿದ್ಯಾರಸ್ಸರ ಎಪಪದ್ಯತಿ ಹೀಗಾಗಿ ಈ ಪ್ರಮಾಣ ಪ್ರಮೇಯ ಪ್ರಮಾ ಪ್ರಮಾತ ಎಂತಕ್ಕಂಥದ್ದೆಲ್ಲವೂ ಕೂಡ ಆತ್ಮನಿಗೆ ಇದು ಅವಿದ್ಯೆಯಿಂದಲೇ ಅವಿದ್ಯಾಪುರಸ್ಸರವಾದದ್ದು ಇದು ಅಜ್ಞಾನದಿಂದ ಅಂತೇಳಿ ಹೇಳ್ತಾರೆ ಕೂಟಸ್ಥ ಚೈತನ್ಯ ಅಂತಹ ಆತ್ಮನಿಗೆ ಅಂತಹ ಸ್ವರೂಪವುಳ್ಳಂಥ ಆತ್ಮನಿಗೆ ಸತ್ ಸತ್ ಸ್ವರೂಪದ ಆತ್ಮನಿಗೆ ಪ್ರತ್ಯಕ್ಷಾಧಿ ಪ್ರಮಾಣ ಆಶ್ರಿತತ್ವಂ ಪ್ರತ್ಯಕ್ಷ ಇತ್ಯಾದಿ ಪ್ರಮಾಣಗಳನ್ನು ಆಶ್ರಯಿಸಿರುವಿಕೆಯು ಮಿಥ್ಯೆ ಪ್ರತ್ಯಕ್ಷವಾಗಿ ಕಾಣುವಂಥದ್ದಲ್ಲ ಪ್ರತ್ಯಕ್ಷ ಪ್ರಮಾಣಕ್ಕೆ ನಿಲ್ಕುವಂಥದ್ದಲ್ಲ ಹಾಗಾಗಿ ಪ್ರತ್ಯಕ್ಷ ಅನುಮಾನ ಯಾವುದಕ್ಕೂ ಕೂಡ ಸಿಗುವಂಥದ್ದಲ್ಲ ಪ್ರಮಾಣ ವ್ಯಾಪಾರಯಿತೃತ್ವ ಲಕ್ಷಣಂಚ ಪ್ರಮಾತೃತ್ವ ಪ್ರಮಾಣ ವ್ಯಾಪಾರವನ್ನು ಮಾಡತಕ್ಕಂತಹ ಮಾಡತಕ್ಕಂಥವನು ಯಾವನಿದ್ದಾನೆ ಪ್ರಮಾತೃ ಪ್ರಮಾಣಾದಿಗಳನ್ನು ಮಾಡತಕ್ಕಂಥವನು ಅಂತಹ ಪ್ರಮಾತೃತ್ವಂ ಪ್ರಮಾತ್ರತ್ವ ಹಾಗೆ ಪ್ರಮೇಯ ವಿಷಯೇ ಅಜ್ಞತ್ವ ಹಾಗೆ ಪ್ರಮೇಯ ವಿಷಯದಲ್ಲಿ ಜ್ಞಾನವಿಲ್ಲದಿರುವಿಕೆ ಆಮೇಲೆ ಪ್ರಮಾಣೈ ಪ್ರಮೇಯಂ ಪರಿಚ್ಛಿದ್ಯ ಪ್ರಮಾಣಗಳಿಂದ ಪ್ರಮೇಯವನ್ನು ಪರಿಛೇದ ಮಾಡಿ ತತ್ತಗತಿ ರೂಪ ಫಲಭಕ್ವಂ ಆಯಾಯ ತತ್ವದ ಫಲವನ್ನು ಉಣ್ಣುವಿಕೆ ಇತಿ ಪ್ರಮಾಣ ಪ್ರಮೇಯ ಪ್ರಮಾತ ಈ ವ್ಯವಹಾರ ಈ ವ್ಯವಹಾರ ಯಾವುದಿದೆ ಸರ್ವ ಅಪಿ ಇದೆಲ್ಲವೂ ಅವಿದ್ಯಾಪುರಸ್ಸರ ಎತ್ಪದಿ ಉಪಪದ್ಯತೆ ಎಂಬುದಾಗಿ ತಿಳಿದು ಬರ್ತದೆ ಅವಿದ್ಯಾಪುರಸ್ಸರವಾದದ್ದಿದು ಅಂತೇಳಿ ಅತಯವ ಪ್ರಮಾತೃನಾತ್ವ ಇದರಿಂದಾಗಿ ಪ್ರಮಾತೃನಾತ್ವ ಅಂದರೆ ಪ್ರಮಾತೃಗಳು ಬೇರೆ ಬೇರೆ ಅಂದರೆ ಜೀವರುಗಳು ಬೇರೆ ಬೇರೆ ಇದ್ದಾರೆ ಅನ್ನತಕ್ಕಂಥದ್ದು ಪ್ರಮಾತೃಣ್ ವಿದ್ವತ್ವಅಿದ್ವತ್ವ ವಿಭಾಗ ವಿವತ್ವ ಮತ್ತು ಅವಿಧ್ವತ್ವ ತಿಳಿದಿರುವಿಕೆ ತಿಳಿಯದಿರುವಿಕೆ ಜ್ಞಾನಿ ಅಜ್ಞಾನಿ ಅನ್ನತಕ್ಕಂತಹ ವಿಭಾಗ ಪ್ರಮೇಯಸತ್ಯತ್ವ ಅನೃತತ್ವ ವಿಭಾಗ್ಚ ಇೇತ ಪ್ರಮೇಯ ಸತ್ಯತ್ವ ಮಿಥ್ಯತ್ವ ಇತ್ಯಾದಿ ವಿಭಾಗಗಳು ಕೂಡ ಸರ್ವೇ ವ್ಯಾವಹಾರಿಕಮೇ ಎಲ್ಲವೂ ವ್ಯಾವಹಾರಿಕವಷ್ಟೇ ವಿನಃ ನ ಪರಮಾರ್ಥಸತ್ ಇಮಾರ್ಥಸತ್ವ ಅಲ್ಲ ಎಂಬುದಾಗಿ ಕೂಡ ಸಿದ್ಧ ಸಿದ್ಧಿಸಲ್ಪಡ್ತದೆ ಅವಿಧ್ಯಾಕೃತ ಪ್ರಮತ್ವ ಆಲಂಬನತ್ವಾದ್ಯಾಕೃತವಾದ ಪ್ರಮತೃತ್ವವನ್ನು ಅವಲಂಬಿಸಿರುವಿಕೆಯಿಂದ ಸರ್ವಸಿ ಅ್ಯವಹಾರಸ್ ಎಲ್ಲ ಇದೆಲ್ಲವೂ ವ್ಯವಹಾರಿಕವಾಗಿ ತೋರಿಬರ್ತದೆ ವ್ಯಾವಹಾರಿಕವಾಗಿ ಅಂತೇಳಿ ಸ್ವಪ್ನೆ ಕನಸಿನಲ್ಲಿಯೂ ಕೂಡ ಪರಮಾರ್ಥ ಆತ್ಮನಿ ಏಕಸ್ಮಿನ್ವ ಪರಮಾರ್ಥವಾದ ಆತ್ಮನಲ್ಲಿ ಒಬ್ಬನದೆಯೇ ಪ್ರಮಾನ ನಾನಾ ಪ್ರಮೃಗಳು ತೋರಿ ಬರ್ತಾರೆ ಜೀವರುಗಳು ಪ್ರತ್ಯಕ್ಷಾಧಿ ಪ್ರಮಾಣವ್ಯವಹಾರ್ಚ ಪ್ರಾಕ್ ಪ್ರಬೋಧಾತ್ ಅನುವರ್ತದೆ ಪ್ರಬೋಧವಾಗುವುದಕ್ಕೆ ಮೊದಲು ಜ್ಞಾನವಾಗುವುದಕ್ಕೆ ಆತ್ಮಜ್ಞಾನವಾಗುವುದಕ್ಕೆ ಮೊದಲು ಪ್ರತ್ಯಕ್ಷಿ ಪ್ರಮಾಣ ವ್ಯವಹಾರವು ಉಂಟಾಗ್ತದೆ ಇರ್ತದೆ ಸ್ವಸ್ಮಿನ್ ಸತ್ಯತ್ವ ಬುದ್ಧಿಂಚ ಆವಹ ತನ್ನಲ್ಲಿ ಜೀವನದಲ್ಲಿ ಸತ್ಯತ್ವ ಬುದ್ಧಿಯನ್ನು ಅದು ಈ ವ್ಯವಹಾರ ಜ್ಞಾನ ಯಾವುದು ನಿಜವಾದ ಜ್ಞಾನ ಆಗುವುದಕ್ಕೆ ಮೊದಲು ಇರ್ತದೆ ತನ್ನ ಶರೀರವೇ ಸತ್ಯ ಅಂಥೇಳಿ ನಾವತಃ ತಸ ಪರಮಾರ್ಥ ಸತ್ವ ಆಯಾತಿ ಇದೆ ಹಾಗಂತೇಳಿ ಅವನಿಗೆ ಪರಮಾರ್ಥಸತ್ವವು ಪರಮಾರ್ಥ ಅಸ್ತಿತ್ವವು ಉಂಟು ಇನ್ನೂ ಬರ್ತದೆ ಅಂಥೇಳಿ ಅಲ್ಲ ಇರುವಂಥದ್ದೇ ಅಸ್ತಿತ್ವ ಅದು ಅದರ ತಿಳುವಳಿಕೆ ಇರುವುದಿಲ್ಲ ಅವನಿಗೆ ಅಷ್ಟೇ ಹೊರತು ಅದು ಅವನಿಗೆ ಆ ಜ್ಞಾನ ಉಂಟಾದ ನಂತರ ಅವನು ಪರಮಾತ್ಮ ಸ್ವರೂಪ ಆಗುವುದಲ್ಲ ಅವನು ನಿಜವಾಗ ಸ್ವರೂಪವೇ ಅದ್ವಿ ಅದನ್ನು ಅವನು ತಿಳಿದಿಲ್ಲ ಅಷ್ಟು ತರಹ ಭಾಷ್ಯಕಾರ ಅದನ್ನೇ ಭಾಷ್ಯಕಾರ ಹೇಳ್ತಾರೆ ಯಥ ಸುಪ್ತಸ ಪ್ರಾಕೃತಿಯ ಜನಸ ಸ್ವಪ್ನ ಭಾವಾನ್ ಪಶ್ಯತಃ ಹೇಗೆ ನಿದ್ದೆಯಲ್ಲಿರತಕ್ಕಂತಹ ಒಬ್ಬ ಅಜ್ಞಾನಿಗೆ ಅಜ್ಞಾನಿ ವ್ಯಕ್ತಿಗೆ ಲೌಕಿಕನಿಗೆ ಜನಸಾಮಾನ್ಯನಿಗೆ ಕನಸಿನಲ್ಲಿ ತಾನು ಅತ್ಯಂತ ಮೇಲಿನ ಸ್ಥಿತಿಗೆ ಹೋಗಿರ್ಬೋದು ರಾಜನಾಗಿರ್ಬೋದು ಕನಸಿನಲ್ಲಿ ತಿರುಕನೋರ್ವ ಊರ ಮುಂದೆ ಮುರುಕುಧರ್ಮ ಶಾಲೆಯಲ್ಲಿ ಹೊರಗಿರುತ್ತರೋ ಒಂದು ಕನಸ ಕಂಡನಂತೇನೆ ಹೊರದ ಸತ್ತನ ಅವಗೆ ಪುರದ ರಾಜ ಅವಗೆ ವರ ಕುಮಾರರಿಲ್ಲದಿರಲು ಕರಿಯ ಕೈಯ ಕುಸುಮ ಮಾಲೆ ಇತ್ತು ಪುರದೋಡು ಅಂಥೇಳಿ ಅದು ಏನಾಯಿತು ಆ ಮಾಲೆ ಇವನಿಗೆ ತಿರುಗನ ಕುತ್ತಿಗೆ ಆಗ್ತದೆ ಇವನು ರಾಜ ಆಗ್ತಾನೆ ಕನಸಿನಲ್ಲಿ ಹಾಗೆ ತಿರುಗತ್ವ ಉಚ್ಚ ಇದು ನೀಚ ಅವಚ ಹುಚ್ಚ ಅಂದರೆ ರಾಜ ಅಥವಾ ಹೀಗೆ ಇದೆಲ್ಲ ಈ ಭಾವನೆಗಳು ಒಬ್ಬ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗೆ ಕನಸಿನಲ್ಲಿ ಹೇಗೆ ಉಂಟಾಗ್ತಾವೋ ನಿಶ್ಚಿತಮೇವ ಪ್ರತ್ಯಕ್ಷ ಅಭಿಮತ ವಿಜ್ಞಾನಂತಿ ಪ್ರಾಕ್ ಪ್ರಬೋಧಾತ್ ಮೊದಲು ಇದುವೇ ಸತ್ಯ ಅಂತೇಳಿ ತೋರಿ ಬರ್ತದೆ ಎಚ್ಚರಾಗೋದಕ್ಕೆ ಮೊದಲು ನಚ ಪ್ರತ್ಯಕ್ಷ ಆಭಾಸ ಅಭಿಪ್ರಾಯ ತತ್ಕಾಲೇ ಬಹತಿ ತದ್ವತ್ತು ಆ ಕಾಲದಲ್ಲಿ ಪ್ರತ್ಯಕ್ಷ ಆಭಾಸ ಅಭಿಪ್ರಾಯ ಆ ಕಾಲದಲ್ಲಿ ಉಂಟಾಗುವುದಿಲ್ಲ ಆ ಕಾಲದಲ್ಲಿ ಅದುವೇ ಸತ್ಯಾಂಧತ್ವ ಇರ್ತದೆ ಅದೇ ರೀತಿಯಲ್ಲಿ ಈ ಜೀವತ್ವವು ಕೂಡ ಪರಮಾತ್ಮನಿಗೆ ಅಥವಾ ಆತ್ಮನಿಗೆ ಆರೋಪಿಸಲ್ಪಡ್ತದೆ ಸೂತ್ರಭಾಷ್ಯ ಎರಡು ಒಂದು ಹದಿನಾಲ್ಕು ಪಾದ ನೂರ ತೊಂಬತ್ತೆಂಟರಲ್ಲಿ ಹೇಳಿದ್ದಾರೆ ಶಂಕರಾಚಾರ್ಯರು ಏನು ವೇದ ಪ್ರಾಮಾಣ್ಯ ವ್ಯವಹಾರೋಪಿ ಯಾವ್ದವಿದ್ಯಾವ್ಯವಹಾರಾನುವೃತ್ತಿಸ್ತಾವದೇವ ಎಲ್ಲಿವರೆಗೆ ಅವಿದ್ಯಾ ವ್ಯವಹಾರವು ಅನುಸರಿಸುತ್ತದೋ ಅನುಸರಿಸಲ್ಪಟ್ಟದೋ ಅಲ್ಲಿವರೆಗೆ ಮಾತ್ರ ವೇದ ಪ್ರಾಮಾಣ್ಯ ವ್ಯವಹಾರವು ಕೂಡ ಯಾವುದಕ್ಕೆ ಆತ್ಮನಿಗೆ ತಸ್ಯಾಪಿ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಪ್ರಮಾತ್ರಾಶ್ರಿತತ್ವಾದು ಯಾಕಂದರೆ ವೇದ ಕೂಡ ಅವಿದ್ಯಾ ಅವಿದ್ಯೆಯಿಂದ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಪ್ರಮಾತೃಶ್ರಿತತ್ವಾ ಪ್ರಮಾತೃ ಪ್ರಮಾತೃತ್ವ ಅಳತೆ ಮಾಡುವವನು ಎನ್ನುವಂಥದ್ದು ಅಲ್ಲಿ ಹೇಳಿದ ಕಾರಣ ವಿದ್ಯಾಯಾಂತು ಅದು ಆ ವಿದ್ಯೆಯಿಂದ ಅಂಥೇಳಿ ವಿದ್ಯಾಯಾಂತು ಜಾತಾಯಾಮ ವಿದ್ಯೆ ಉಂಟಾಗಲು ನೈವ ಶಾಸ್ತ್ರ ಶಾಸ್ತ್ರವೂ ನ ಶಾಸ್ತ್ರ ಶಾಸನ ಮಾಡುವಿಲ್ಲ ನ ಶಿಷ್ಯ ಶಿಷ್ಯನೂ ಇಲ್ಲ ಅದನ್ನು ಅನುಸರಿಸತಕ್ಕಂತಹ ಎಲ್ಲ ಒಂದೇ ಅಂಥೇಳಿ ಇತ್ಯತ್ತು ಎಂಬುದರಿಂದಾಗಿ ವೇದ ಪ್ರಾಮಾಣ್ಯ ವ್ಯವಹಾರ ಸ್ವೀ ವೇದ ಪ್ರಾಮಾಣ್ಯದ ವ್ಯವಹಾರವು ಕೂಡ ವ್ಯವಹಾರಸ್ ಅಪಿ ಪ್ರಾಕ್ ಪ್ರಬೋದಾತ್ವ ಅನವೃತ್ತಿರೀತಿ ಯುಕ್ತ ಜ್ಞಾನವಾಗುವುದಕ್ಕೆ ಮೊದಲು ವೇದ ಪ್ರಾಮಾಣ್ಯ ವ್ಯವಹಾರ ಎನ್ನುವಂಥದ್ದು ಯುಕ್ತವಾದ್ದಾಗಿದೆ ಯೋಗ್ಯವಾದದ್ದು ಉಚಿತವಾದ್ದು ಅಂತ ಹೇಳ್ತಾರೆ ತಾಷ್ಯಮದ ಭಾಷ್ಯ ಹೇಳ್ತಾರೆ ಪ್ರತ್ಯಕ್ಷಾಧ್ಯ ಅಭಾವೇ ಶ್ರೂತೆ ಅದೇ ಅಭಾವ ಪ್ರಸಂಗ ಇಷ್ಟ ಅಿತ್ತ ಪಿತ್ತೃಹದಾರ್ಣ್ಯ ಉಪರಿಷತ್ ನಾಲ್ಕು ಮೂರು ಇಪ್ಪತ್ತೆರಡುಪಕ್ರಮ್ಯ ವೇದ ಅವೇದ ಬೃಹದಾರ್ಣ್ಯ ಉಪನಕು ಮೂರು ಇಪ್ಪತ್ತೆರಡು ಇವನಾ ಈಶ್ಯತ ಎ ಅಸ್ಮಾಭಿ ಶ್ರು ಅಪ್ಯಭಾವ ಪ್ರಬೋಧೆ ಜ್ಞಾನವಾದಾಗ ಶ್ರುತಿಗಳು ಕೂಡ ಪ್ರಮಾಣಗಳಾಗುವುದಿಲ್ಲ ಅನುಭವವೇ ಪ್ರಮಾಣವಾಗಿ ಬಿಡ್ತದೆ ಆತ್ಮಜ್ಞಾನದ ಅನುಭವ ಆದಾಗ ಆಮೇಲೆ ಯಾಕಂದರೆ ಅನಿರ್ವಚನೀಯವಾದದ್ದು ಪರತತ್ವ ಅದರ ಸ್ವರೂಪವನ್ನು ಮಾತಿನಿಂದ ಹೇಳಲಿಕ್ಕೆ ಆಗುದಿಲ್ಲ ಯಾವುದೋ ವಾಚೋ ನಿವರ್ತಂತೆ ಅಪ್ರಾಪಿ ಮನಸಾ ಸಹ ಮನಸ್ಸಿನಿಂದಲೂ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ ಆವಾಗ ಕೇವಲ ತಾನು ಆ ಸ್ಥಿತಿಯಲ್ಲಿ ನೆಲೆ ನಿಲ್ತಾನೆ ಆತ್ಮಸ್ವರೂಪನೇ ಅದರ ಆತ್ಮಜ್ಞಾನದಲ್ಲಿ ನೆಲೆ ನಿಲ್ತಾನೆ ಬ್ರಹ್ಮನಿಷ್ಠಾನ ಆಗ್ತಾನೆ ಆತ್ಮನಿಷ್ಠಾನ ಆಗ್ತಾನೆ ಹೊರತು ಆಮೇಲೆ ಅವನು ಆ ಜ್ಞಾನಿಗೆ ವೇದವು ಯಾವುದೂ ಕೂಡ ಬೇಕಾಗಿಲ್ಲ ಹೇಗೆ ಏಣಿ ಹತ್ತಿದ ಮೇಲೆ ಮತ್ತು ಏಣಿಯನ್ನು ನೆನಪು ಮಾಡಬಾರ್ದು ಮೇಲೆ ಹತ್ತಿದ ಮೇಲೆ ಮತ್ತು ಕಡೆಗಿಳಿಯುವಂಥದ್ದಲ್ಲ ಹಾಗೆ ಹಾಗಂತೇಳಿ ಏಣಿನ ದೂರವೂ ಹಾಗಿಲ್ಲ ಯಾಕೆ ಮೇಲೆ ಹತ್ತಲಿಕ್ಕೆ ಬೇಕು ಉಳಿದವರಿಗೆ ಒಮ್ಮೆ ಹತ್ತಿದ ಅಂತೇಳಿ ಒಬ್ಬ ನೀವು ಇನ್ನೊಬ್ರಿಗೆ ಹತ್ತಲಿಕ್ಕಾದ್ರೂ ಬೇಕು ಹಾಗಾಗಿ ವೇದ ಮಾರ್ಗ ವೇದ ಶ್ರುತಿ ಅನ್ನತಕ್ಕಂಥದ್ದು ಅಜ್ಞಾನಿಗೆ ಪ್ರಮಾಣ ನಂಬಿಕೆ ಬರುವವರೆಗೆ ಆ ನಂಬಿಕೆ ಶ್ರದ್ಧೆ ಉಂಟಾದ ಮೇಲೆ ಅದರ ಅನುಭವ ಆದವನಿಗೆ ಅದರ ಅಗತ್ಯ ಇಲ್ಲ ಅಂತಲೇ ಹೇಳ್ತಾರೆ ಹೀಗೆ ವೇದಾ ಅವೇದಾ ವೇದಗಳು ಅವೇದಗಳಾಗ್ತವೆ ಪಿತಾ ಅಪಿತಾ ಅಂದರೆ ಗುರು ಶಿಷ್ಯ ಎನ್ನುವುದಕ್ಕೊಂದು ಭೇದವೂ ಇಲ್ಲ ತಂದೆಯು ತಂದೆಯಲ್ಲದೋನಾಗ್ತಾನೆ ಅಂತೇಳಿ ಹೇಳಿದೆ ಪಿತಾ ಅಂದರೆ ಗುರು ಅಂತ ಹೇಳಿದೆ ಅಂದರೆ ಎಲ್ಲರೂ ಆತ್ಮಸ್ವರೂಪರೇ ಅಂತ ಹೇಳುವಂಥ ನಿಜ ಸ್ವರೂಪದ ಅರಿವಾದ ಮೇಲೆ ಹೀಗೆ ಇದರಲ್ಲಿ ಹೇಳ್ತಾ ಇದ್ದಾರೆ ಈಗ ಇನ್ನು ಮುಂದಿನ ವಿಚಾರವನ್ನು ಇದು ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತು ತರ್ಕ ಇದರ ಬಗ್ಗೆ ಹೇಳುವಂಥದ್ದು ಮುಂದಿನ ವಿಚಾರವನ್ನು ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಂಕರಾರ್ಪಿತಮಸ್ತು ಶ್ರೀಸಚ್ಚಿದಾನಂದರ್ಪಿತವಸ್ತು ಓಂ ತತ್ಸತ್ ನಾಳೆ ದಿವಸ ಇವತ್ತು ಹದಿಮೂರನೇ ಕಂತು ಮುಗಿತು ನಾಳೆ ದಿವಸ ಹದಿನಾಲ್ಕನೇ ಕಂತು ಓಂ ತತ್ತ್ಸತ್